ಮಧು ವಿರೋಧಿ ಮನೋಜ ಕ್ಷೀರೋದತಿ ಮತನ ಸಮಯದಲ್ಲುದಿಸಿ ನೇರೆ ಕುದುರ ಜಾವಲ್ಲಭನ ಮಸ್ತಕ ಮಂದಿರ ದಿಮೆರಬ ವಿದ್ಯುತ ಭಾಂಗ್ರಿ ಪಯೋಜ ಯುಗಳಕೆ ಮಧುಪನಂದದ ಲೆರಗಲೆಮನ ದದೀಪ ವಂದಿಪೆ ಅನುದಿನ ಅಂತಸ್ತಾಪ ಪರಿಹರಿಸು ಮಧು ನಾಮಕ ದೈತ್ಯನ ವಿರೋಧಿಯಾಗಿರ್ತಕ್ಕಂಥ ಭಗವಂತನ ಮನಸ್ಸಿನಿಂದ ಜನಿಸಿದವನು ವಿದು ಅಂದರೆ ಚಂದ್ರನೇ ನೀನು ಕ್ಷೀರ ಸಮುದ್ರ ಮತನ ಕಾಲದಲ್ಲಿ ಉದಿಸಿ ಕುದರ ಅಂದ್ರೆ ಭೂಮಿ ಭೂದರ ಪರ್ವತರಾಜ ಹಿಮಾಲಯನ ಜ ಮಗಳಾಗಿರ್ತಕ್ಕಂಥ ಪಾರ್ವತಿಗೆ ವಲ್ಲಭ ಪತಿಯಾದ ಶಿವನ ಮಸ್ತಕ ಮಂದಿರದಲ್ಲಿ ಶಿರಬ್ಂಬ ಮನೆಯಲ್ಲಿ ನೀನು ಮೆರೆವ ಚೆನ್ನಾಗಿ ಮೆರೆಯುವಂತಹ ತವ ನಿನ್ನ ಅಂಗ್ರಿಕಮಲ ಅಂದರೆ ದ್ವಂದ್ವ ಪಾದಕಮಲಗಳಿಗೆ ನನ್ನ ಮನದುಂಬಿಯಂತೆ ಎರಗಲಿ ಎನ್ಮನ ಮದುಪನಂದದಿ ದುಂಬಿಯಂತೆ ಇರಗಲಿ ಮನದದೀಪ ಮನೋಭಿಮಾನಿಯೇ ಅನುದಿನ ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಒಂದಿಸುವೇನು ಮನದೊಳಗಿನ ತಾಪವನ್ನು ನೀನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಚಂದ್ರ ಪುರುಷ ಸೂಕ್ತ ತಿಳಿಸುವಂತೆ ಚಂದ್ರಮಾ ಮನಸ್ಸೋ ಅಂತ ಭಗವಂತನ ಮನಸ್ಸಿನಿಂದ ಸೃಷ್ಟಿಗೆ ಬಂದವನು ಸಮುದ್ರ ಮತನ ಕಾಲಕ್ಕೆ ಮತ್ತೊಂದು ರೂಪದಿಂದ ಹುಟ್ಟಿದ ಅತ್ರಿಪುತ್ರನಾಗಿ ಜನಿಸಿದ್ದು ಇನ್ನೊಂದು ಪ್ರಸಂಗದಲ್ಲಿ ರುದ್ರದೇವರ ಶಿರಸ್ಸಿನಲ್ಲಿ ಮರೆಯೋದು ಚಂದ್ರನ ಒಂದು ಅಪೂರ್ವವಾಗಿರ್ತಕ್ಕಂಥ ಹಿರಿಮೆ ಮನಸ್ಸಿನ ಅಭಿಮಾನಿ ದೇವತೆ ಅಂಥೇಳಿ ಈತನ ಇನ್ನೊಂದು ಮಹಿಮೆ ಹೀಗೆ ಮನೋನಿಯಾಮಕನೂ ಆಗಿರುವಂಥ ಚಂದ್ರ ಮನಸ್ಸಿನ ತಾಪವನ್ನು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಕುದರ ಝ ಕೂ ಅಂದರೆ ಭೂಮಿ ಕೂದಾರ ಅಂದರೆ ಭೂದರ ಅಂದರೆ ಪರ್ವತ ಕುದಾರ ಝ ಹಿಮಾಲಯ ಪರ್ವತದ ಪುತ್ರಿಯಾಗಿರ್ತಕ್ಕಂಥ ಪಾರ್ವತಿ ಕುದರ ಝ ವಲ್ಲಭ ಪಾರ್ವತಿಯ ಪತಿಯಾಗಿರ್ತಕ್ಕಂಥ ರುದ್ರದೇವರು ಶಿವನ ಮಸ್ತಕದಲ್ಲಿ ಚಂದ್ರ ಶೋಭಾಯಮಾನವಾಗಿ ಶೋಭಿಸ್ತಾ ಇದ್ದಾನೆ ಅದಕ್ಕೆ ಅವನಿಗೆ ಚಂದ್ರಶೇಖರ ಅಂಥೇಳಿ ಮಧುಪ ಅಂದರೆ ದುಂಬಿ ಹೀಗೆ ಚಂದ್ರ ನಿನಗೆ ನಮಸ್ಕಾರ ಮಾಡ್ತೀನಿ ಮನೋಭಿಮಾನಿಯೇ ಅನುದಿನ ಅಂತಸ್ತಾಪ ಪರಿಹರಿಸೋ ನನ್ನ ಮನಸ್ಸಿನ ಎಲ್ಲ ತಾಪವನ್ನು ನೀನು ಪರಿಹಾರ ಮಾಡೋ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಹೀಗೆ ಚಂದ್ರನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಚಂದ್ರ ಹನ್ನೆರಡನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು ಮನೋಭಿಮಾನಿ ಭಗವಂತನ ಮನಸ್ಸಿನಿಂದ ಸೃಷ್ಟಿಗೆ ಬಂದವನು ಕ್ಷೀರ ಸಮುದ್ರ ಸಂಜಾತ ಅತ್ರಿ ನೇತ್ರ ಸಮುದ್ಭೂತ ಅಂಥೇಳಿ ಅತ್ರಿ ಋಷಿಗಳ ಮಗನಾಗಿ ಹುಟ್ಟಿದವನು ಶ್ರವಣೇಂದ್ರಿಯಕ್ಕೆ ಅಭಿಮಾನಿ ದಿಗ್ ದೇವತೆಯೂ ಹೌದು ಶಬ್ದಗುಣ ಗ್ರಾಹಕ ನಿಶಾಕರ ನಕ್ಷತ್ರಾಧಿಪತಿ ರೋಹಿಣಿಪತಿ ವನಸ್ಪತಿಗಳ ರಾಜ ಓಷಧೀಪತಿ